ಹಲವರು ಮಾಧ್ವ ಮಹನೀಯರು ಮುಳಬಾಗಿಲಿನಲ್ಲಿ ಮಾಧ್ವಬ್ರಾಹ್ಮಣ ಮಂಡಳಿ ದೊಡ್ಡದಾಗಿತ್ತು ಅವರು ವಾಸ ಮಾಡುತ್ತಿದ್ದ ಪ್ರದೇಶ ಮೇಲಗ್ರಹಾರ ಕೆಳಗಿನ ಅಗ್ರಹಾರ ಎಂದು ಎರಡು ಭಾಗವಾಗಿತ್ತು ಎರಡು ಸೇರಿ ಸುಮಾರು ಇನ್ನೂರೈವತ್ತು ಮುನ್ನೂರು ಮನೆಗಳಿರಬಹುದು ಅವುಗಳಲ್ಲಿ ಸುಮಾರು ನೂರೈವತ್ತು ಇನ್ನೂರು ವೈದಿಕ ಆಚಾರ್ಯರುಗಳದು ಅವರಲ್ಲಿ ಬಹುಮಂದಿ ಮಧ್ವಶಾಸ್ತ್ರ ಸಂಪನ್ನರು ಸಾಮಾನ್ಯವಾಗಿ ಮನೆ ಪಾಠ ಪ್ರವಚನ ನಡೆಯುತ್ತಿತ್ತು ಮುಖ್ಯರಾದವರು ಶ್ರೀಪಾದರಾಯ ಮಠದ ಸ್ವಾಮಿಗಳು ವ್ಯಾಸರಾಯ ಮಠದ ಅಪ್ಪಣ್ಣಾಚಾರ್ಯರು ಅವರೂರು ನರಹರಿ ಆಚಾರ್ಯರು ಮತ್ತು ರಾಘವೇಂದ್ರಾಚಾರ್ಯರು ಮಧ್ವಾಚಾರ್ಯರು ಮಧ್ವರಾಯಾಚಾರ್ಯರು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 ವಿದ್ಯೋತ್ಸಾಹವಂದೇ ಅವರಿಗಿದ್ದ ಬಂಡವಾಳ ಅವರೂರು ನರಹರಿ ಆಚಾರ್ಯರ ಮಕ್ಕಳು ವ್ಯಾಸಾಚಾರ್ಯರು ನನಗಿಂತ ಒಂದೆರಡು ವರ್ಷ ಹಿರಿಯರು ಅವರ ಮನೆಯಲ್ಲಿ ಒಂದು ಶ್ವೇತ ಚತ್ರಿ ಗುಡಿಗಳಲ್ಲಿಯೂ ಮಠಗಳಲ್ಲಿಯೂ ಇರುವಂತಹದ್ದು ಚಾವಣಿಗೆ ಕಟ್ಟಿದ್ದು ಕಾಣಿಸುತ್ತಿತ್ತು ನಾನು ಅದೇನೆಂದು ಕೇಳಿದೆ ವ್ಯಾಸಾಚಾರ್ಯರು ಹೇಳಿದರು ನಮ್ಮ ತಾತಂದಿರೋ ಯಾರೋ ಪೂರ್ವಿಕರು ಪ್ರಚಂಡ ವಿದ್ವಾಂಸರಾಗಿದ್ದರಂತೆ ಅವರಿಗೆ ಉತ್ತರಾದಿ ಸ್ವಾಮಿಗಳು ಯಾರೋ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 ಚಂದಾಗದಾನೆ ಮೊನ್ನೆ ಶ್ಯಾಮರಾಯರ ಮನೆಗೆ ಷಷ್ಟಿಗೆ ಕರೆದಿದ್ದರಲ್ಲ ಹುಡುಗ ಹೌದಲ್ಲೋ ಚಂದಾಗದಾನೆ ಹೀಗೆನ್ನುವರು ಬಂದಿದ್ದರು ವಿದ್ಯಾ ಎಂದು ಕೇಳುವರು ಇವರು ಅಹಾ ಅಹಾ ಎಂದು ಹೇಳಿ ಇನ್ನೇನೋ ಪ್ರಸ್ತಾವಕ್ಕೆ ತೆಗೆಯುವರು ಅಣ್ಣ ತಮ್ಮಂದಿರಿಬ್ಬರು ನಿಗರ್ವಿಗಳು ಅವರಿಗೆ ತಾವು ದೊಡ್ಡ ಪಂಡಿತರೆಂಬುದರ ಅರಿವೆಯೇ ಇದಂತೆ ಕಾಣುತ್ತಿರಲಿಲ್ಲ ಬೆಳಗ್ಗಿನಿಂದ ಸಂಜೆವರೆಗೂ ಪಾಠಶಾಸ್ತ್ರ ಅನುಷ್ಠಾನ ಪೂಜೆ ಇದಿಷ್ಟೇ ಅವರ ಜೀವನ ಪೂರ್ವಕಾಲದ ರಾಜರೋ ಪಾಳೆಯಗಾರರೋ ಯಾರೋ ಬ್ರಹ್ಮಸ್ವವಾಗಿ ಕೊಟ್ಟಿದ್ದ ಜಮೀನಿನಿಂದ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 ಮಠ ಐದನೂರು ವರ್ಷಗಳ ಹಿಂದಿನಿಂದ ಬಂದಿರತಕ್ಕದ್ದು ಆ ಮಠದ ಮುಖ್ಯ ಸ್ಥಳ ಊರಿನ ಮಧ್ಯರಂಗದಲ್ಲಿದೆ ಮಠದಲ್ಲಿ ಶ್ರೀ ಗೋಪಿನಾಥ ಸ್ವಾಮಿಯ ಸನ್ನಿಧಿ ಈ ಮಠಕ್ಕೆ ಸೇರಿದಂತೆ ಊರಿನ ಪೂರ್ವ ದಿಕ್ಕಿನಲ್ಲಿ ಸುಮಾರು ಒಂದೂವರೆ ಎರಡು ಮೈಲ್ ದೂರದಲ್ಲಿ ನರಸಿಂಹತೀರ್ಥವೆಂಬ ಕ್ಷೇತ್ರವಿದೆ ಅಲ್ಲಿ ಮೂಲ ಶ್ರೀಪಾದರಾಜ ಗುರುಗಳ ವೃಂದಾವನವು ಅದೇ ಮಠದ ಇತರ ಕೆಲ ಸ್ವಾಮಿಗಳ ವೃಂದಾವನಗಳು ಇವೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನವು ಮುಖ್ಯ ಪ್ರಾಣದೇವರ ಗುಡಿಯು ವ್ಯಾಸರಾಜರು ಪಾಠ ಚಿಂತನೆ ಮಾಡುತ್ತಿದ್ದಾರೆಂದು ಹೇಳಲಾದ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 ಎಲ್ಲಿ ನಿಂತಿದ್ದರೆ ಅಲ್ಲಿಂದಲೇ ನೆಲದ ಮೇಲೆ ಸಾಷ್ಣಾಂಗ ನಮಸ್ಕಾರ ಮಾಡುತ್ತಿದ್ದೆ ಸ್ವಾಮಿಗಳವರು ನನ್ನನ್ನೇ ವಾತ್ಸಲ್ಯ ದೃಷ್ಟಿಯಿಂದ ನೋಡುತ್ತಿದ್ದು ನಾನು ಎದ್ದು ನಿಂತ ಕೂಡಲೇ ಬಳಿಗೆ ಕರೆದು ತಲೆಯ ಮೇಲೆ ಕೈಯಿಟ್ಟು ಏನಾದರೂ ಮಾತನಾಡಿಸುವರು ಬಳಿಕ ಸ್ಕೂಲಿಗೆ ಹೋಗು ಎನ್ನುತ್ತಿದ್ದರು ಅವರ ಆಶೀರ್ವಾದ ನನ್ನನ್ನು ಇವತ್ತು ಕಾದುಕೊಂಡಿದೆ ಎಂದು ತಿಳಿದಿದ್ದೇನೆ ಶ್ರೀ ಹರಿಯಪ್ಪಾಚಾರ್ಯ ಸ್ವಾಮಿಗಳು ಆಶ್ರಮ ಧರ್ಮನಿಷ್ಠರು ಅತ್ಯಂತ ಉಪಶ್ರಾಂತರು ವೇದಾಂತ ಶಾಸ್ತ್ರದಲ್ಲಿ ದ್ವೈತ ಭಾವನೆಯ ಅಂತರಂಗವನ್ನು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 ನಿಮಗೂ ನಮಗೂ ಏನಾದರೂ ವ್ಯತ್ಯಾಸ ಉಂಟು ವೇದಮಂತ್ರ ಭಾಗದಲ್ಲಿ ಏನೂ ಹೆಚ್ಚು ಕಡಿಮೆ ಇಲ್ಲ ವೇದ ಎಲ್ಲರಿಗೂ ಒಂದೇ ತಾನೆ ಹಾಗಾದರೆ ನೀವು ನಮ್ಮ ಹುಡುಗನಿಗೆ ಪ್ರತಿದಿನವೂ ಏಕೆ ಪ್ರಾತಃ ಸಂಧಿಯೇ ಹೇಳಿಕೊಡಬಾರದು ನಮ್ಮ ಸ್ವಂತ ಪುರೋಹಿತರಿಗೆ ಬೆಳಿಗ್ಗೆ ಹೊತ್ತು ನಾಲ್ಕಾರು ಕಡೆ ಕೆಲಸವಿರುತ್ತದೆ ಅವರು ಬಂದು ಹೇಳಿಕೊಡುವುದೆಂದರೆ ಪ್ರಾತಃ ಸಂಧೆಗೆ ಹನ್ನೊಂದು ಗಂಟೆ ಆದೀತು ಮಧ್ಯಾಹ್ನ ಮಧ್ಯಾಹ್ನದ ಹೊತ್ತೇ ಆದಿತ್ತು ನೀವು ಬರಲು ಅನುಕೂಲ ಉಂಟು ಸಂತೋಷವಾಗಿ ಅವಶ್ಯ ಬರುತ್ತೇನೆ ನಾಡೆಯಿಂದ ಆ ಕಾಲದಲ್ಲಿ ಸ್ಮಾರ್ಟ ವೈಷ್ಣವ ಎಂಬ ಭೇದದ ಅವಾಂತರ ಹೆಚ್ಚಾಗಿರಲಿಲ್ಲ ಜನ ಜನದಲ್ಲಿ ಔದಾರ್ಯವಿತ್ತು ಸಹನೆಯಿತ್ತು ಸ್ನೇಹವಿತ್ತು ವೆಂಕಟರಾಮ ಭಟ್ಟರು ಬಟ್ಟರು, ಭಟ್ಟರು ತಿಪ್ಪ ಭಟ್ಟರು ಮುಲಕನಾಡು ಪಂಗಡದವರು ಯಜುರ್ವೇದಿಗಳು ಸುಬ್ಬಾ ಭಟ್ಟರು ಕೃಷ್ಣ ಭಟ್ಟರು ಬಡಗನಾಡು ಋಗ್ವೇದಿಗಳು ಶ್ಯಾಮ ಭಟ್ಟರು ಶೀರ್ಯನಾಡು ಋಗ್ವೇದಿಗಳು ಚಂದ್ರಶೇಖರ ಶಾಸ್ತ್ರಿಗಳು ಉಲುಚು ಕಮ್ಮೆ ಯಜುರ್ವೇದಿಗಳು ಈ ಭಿನ್ನತೆಗಳಾಗಲಿ ಸ್ಮಾರತ ಮಾಧ್ವಾಭೇದಗಳಾಗಲಿ ನಮ್ಮ ವೈದಿಕರ ಪರಸ್ಪರ ಸ್ನೇಹ ಗೌರವಗಳಿಗೆ ಅಡ್ಡಿಯಾಗಲಿಲ್ಲ ಶ್ರೀನಿವಾಸಾಚಾರ್ಯ ಸ್ವಾಮಿಗಳ ಅನಂತರ ಶ್ರೀಪಾದರಾಜ ಮಠದಲ್ಲಿ ಪಠ್ಯಕ್ಕೆ ಬಂದವರು ಶ್ರೀ ದ್ವೈಪಾಯಚಾರ್ಯ ಸ್ವಾಮಿಗಳು ಅವರು ಇವರು ಪೂರ್ವಾಶ್ರಮದಲ್ಲಿ ಬಿಎ ಬಿಎಲ್ ಪಾಸ್ ಮಾಡಿ ಸಬ್ ರಿಜಿಸ್ಟ್ರಾರ್ ಪುದೆಯಲ್ಲಿದ್ದವರು ಒಳ್ಳೆಯ ವಿದ್ವಾಂಸರು ಸರಕಾರಿ ಚಾಕರಿಯಲ್ಲಿದ್ದಾಗಲೂ ಆಚಾರನಿಷ್ಠರಾಗಿ ಪಾಠ ಪ್ರವಚನ ನಡೆಸುತ್ತಿದ್ದವರು ಪರಮಸಾತ್ವಿಕರು ಇವರು ಶ್ರೀ ಹರಿಯಪ್ಪಾಚಾರ್ಯ ಸ್ವಾಮಿಗಳ ಪೂರ್ವಾಶ್ರಮದ ಪುತ್ರರು ಪೂರ್ಣ ಆಯುಸ್ಸಿನವರೆಗೂ ದೃಢಕಾಯರಾಗಿ ಬಾಳಿ ತಮ್ಮ ಅನುಷ್ಠಾನಗಳನ್ನು ನಡೆಸಿದರು ಅವರು ಉಪನ್ಯಾಸ ಮಾಡಿದ್ದನ್ನು ಕೇಳುವ ಮತ್ತು ಅವರ ಪೂಜಾ ವಿಧಾನವನ್ನು ನೋಡುವ ಭಾಗ್ಯ ನನಗೆ ದೊರೆತಿತ್ತು ಇವರ ತರುವಾಯ ಪಟ್ಟಕ್ಕೆ ಬಂದವರು ಶ್ರೀ ಆಚಾರ್ಯ ಸ್ವಾಮಿಗಳು ಇವರು ಪೂರ್ವಾಶ್ರಮದಲ್ಲಿ ಕೆಲವರ್ಷ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದು ಲೋಕದ ಯೋಗಕ್ಷೇಮಗಳನ್ನು ಪಾಲಿಸಿದರು ಅವರಿಗೆ ನಾನು ಪೂರ್ವಾಶ್ರಮದ ತಮ್ಮನಿಗಿಂತ ಕಿರಿಯನಾದ್ದರಿಂದ ಆಶೀರ್ವಾದ ಪಾತ್ರನಾಗಿದ್ದೇನೆ ಶ್ರೀನಿವಾಸಾಚಾರ್ಯರ ಎರಡನೆಯ ಮಗ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 ಪೂರ್ವಾಶ್ರಮ ನಾಮಧೇಯಗಳನ್ನು ನಾನು ಇಲ್ಲಿ ಬಳಸಿದ್ದೇನೆ ಅವರ ಇತ್ಯಾಶ್ರಮ ನಾಮಧೇಯಗಳು ಹೀಗಿವೆ ಶ್ರೀ ಶ್ರೀ ಸುದೀನಿಧಿ ತೀರ್ಥ ಶ್ರೀಪಾದಗಳವರು ಶ್ರೀ ಹರಿಯಪ್ಪಾಚಾರ್ಯ ಸ್ವಾಮಿಗಳವರು ಶ್ರೀ ಶ್ರೀ ವೇದಾನಿಧಿ ತೀರ್ಥ ಶ್ರೀಪಾದಂಗಳವರು ಶ್ರೀ ಶ್ರೀನಿವಾಸಾಚಾರ್ಯ ಸ್ವಾಮಿಗಳವರು ಶ್ರೀ ಶ್ರೀ ದಯಾನಿಧಿ ತೀರ್ಥ ಶ್ರೀಪಾದಗಳವರು ಶ್ರೀ ದ್ವೈಪಾಯನಾಚಾರ್ಯ ಸ್ವಾಮಿಗಳವರು ಶ್ರೀ ಶ್ರೀ ಸತ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು ಶ್ರೀ ಕೃಷ್ಣಮೂರ್ತ ಮೂರ್ತ್ಯಾಚಾರ್ಯ ಸ್ವಾಮಿಗಳವರು ಮುಳಬಾಗಿಲಿನ ಮಾಧ್ವ ಪಂಡಿತರಲ್ಲಿ ವ್ಯಾಕರಣ ಸಾಹಿತ್ಯಾದಿ ಪಾಠ ಹೇಳುವವರು ಅಪರೂಪ ಅಂಥವರು ನನಗೆ ಗುರುಗಳಾಗಿದ್ದ ಕಾಶಿ ರಾಘವೇಂದ್ರಾಚಾರ್ಯರೊಬ್ಬರೇ ಇವರು ಮುಳಬಾಗಿಲಿಗೆ ಬಂದದ್ದು ಸುಮಾರು ಸಾವಿರದ ಎಂಟುನೂರ ತೊಂಬತ್ತೆಂಟು ತೊಂಬತ್ತು ತೊಂಬತ್ತೆಂಟರಿಂದ ಅದಕ್ಕೆ ಹಿಂದೆ ಸಂಸ್ಕೃತ ವ್ಯಾಕರಣವನ್ನು ಕವಿಯನ್ನು ಪಾಠ ಹೇಳುತ್ತಿದ್ದರು ಬಡಗನಾಡು ಪಂಗಡದ ವೆಂಕಟರಾಮ ಶಾಸ್ತ್ರಗಳು ನತ್ತಿ ಶಾಸ್ತಿಗಳು ಇವರನ್ನು ಕುರಿತು ಬೇರೆ ಬೇರೆ ಕಡೆ ಬರೆದಿದ್ದೇನೆ ಮಾಧ್ವ ವಿದ್ಯಾರ್ಥಿಗಳು ವ್ಯಾಕರಣ ಕಾವ್ಯ ಪರಟಗಳಿಗಾಗಿ ಬರುತ್ತಿದ್ದದ್ದು ಈ ಸ್ಮಾರ್ಟ ವಿದ್ವಾಂಸರ ಬಳಿಗೆ ವೆಂಕಟರಾಮ ಶಾಸ್ತ್ರಗಳು ಮಾಧ್ವ ಶಿಷ್ಯರಿಗೆ ಏಕಪ್ರಕಾರವಾದ ಶ್ರದ್ಧೆಯಿಂದ ಪಾಠ ಕಲಿಸುತ್ತಿದ್ದುದು ಮಾತ್ರವಲ್ಲದೆ ಅವರನ್ನು ಆಗಾಗ ಆಕ್ಷೇಪಣೆ ಮಾಡುತ್ತಿದ್ದುದು ಆ ಆಕ್ಷೇಪಣೆ ಯಾರನ್ನು ನೋಯಿಸುತ್ತಿರಲಿಲ್ಲ ಅದಕ್ಕೆ ಅರ್ಥಕಾರಣ ಶಾಸ್ತ್ರಗಳ ಉಗ್ಗು ಮಾತು ಬರುವುದೇ ತಡವಾಗುತ್ತಿತ್ತು ಅಷ್ಟರೊಳಗಾಗಿ ಕೋಪದ ಕಾವು ಅರಿಹೋಗುತ್ತಿತ್ತು ಮಾಧ್ವ ವಿದ್ವಾಂಸರಲ್ಲಿ ಮುಖ್ಯರಾದ ಹೆಬ್ಬಣ್ಣಿ ಶೇಷಾಚಾರ್ಯರ ಸ್ಮರಣೆಯನ್ನು ಬೇರೆ ಕಡೆ ಮಾಡಿದೆ ಮಧ್ವಶಾಸ್ತ್ರದಲ್ಲಿ ಮಹಾಪಂಡಿತರೆನಿಸಿಕೊಂಡ ಇನ್ನೊಬ್ಬರು ಹೆಬ್ಬಳ್ಳಿ ರಾಮಣ್ಣಾಚಾರ್ಯರು ಇವರ ವಿಷಯದಲ್ಲಿಯೂ ಎಲ್ಲರಿಗೂ ತುಂಬಾ ಗೌರವ ಇತ್ತು ಇವರು ಶಾಸ್ತ್ರ ವಿದ್ವಾಂಸರಾಗಿದ್ದದ್ದು ಮಾತ್ರವಲ್ಲದೆ ಸರಳರು ವಿನಯಶೀಲರು ಆಗಿದ್ದರು ಇವರು ಕಡೆಯ ಕಾಲದಲ್ಲಿ ಯತಿಗಳಾಗಿ ಪಾಠಪ್ರವಶನಿರತರಾಗಿ ಇದುಕೊಂಡು ಪರಂಧಾಮ ನೈದಿದರು